ಲಾಯರ್ ಫಿಜು ತಿಪ್ಪದೊಡ್ಡಿ ಮೈಸೂರು ಸಂಸ್ಥಾನದ ಆಗ್ನೇಯ ದಿಕ್ಕಿನ ಸರಹದ್ದಿನ ಹಳ್ಳಿ ಅಲ್ಲಿಂದ ಪುಂಗನೂರು ಎಂಟೊಂಬತ್ತು ಮೈಲಿ ಅದರಲ್ಲಿದ್ದ ಕುಟುಂಬಗಳು ಇಪ್ಪತ್ತಿಪ್ಪತ್ತೈದು ಒಂದು ಶಾನ್ಭೋಗ ಶಾನ್ಭೋಗದರದು ಹತ್ತು ಹದಿನೈದು ಒಕ್ಕಲಿಗ ರೆಡ್ಡಿಗಳದು ಐದಾರು ಈಗ ಹರಿಜನರೆಂದು ಹೇಳಿಸಿಕೊಳ್ಳುವ ಜಾತಿಯವರದು ಮಿಕ್ಕವು ಇತರ ಕುಲಸ್ಥರದು ಊರಿನ ಮನೆಗಳೆಲ್ಲ ಮಣ್ಣು ಕೆಲವಕ್ಕೆ ಮಣ್ಣು ಮಾಳಿಗೆ ಮಿಕ್ಕವು ನಾಡು ಹಂಚಿನ ಚಾವಣಿಯವು ಯಾವ ಮನೆಗೂ ನೆಲಕ್ಕೆ ಗಾರೆ ಗಚ್ಚು ಆಗಿರಲಿಲ್ಲ ಊರಿನ ಸುತ್ತ ನಾಗದಾಳಿ ಕಾಡು ಊರಿಗೆ ಹೋಗುವ ದಾರಿ ಊರಿನಲ್ಲಿ ಜನ ಓಡುವ ಓಡಾಡುವ ದಾರಿ ಇದಿಷ್ಟನ್ನು ಜನ ಆಗಾಗ ನಗದಾಡಿಯ ಪ್ರಭುತ್ವದಿಂದ ಬಿಡಿಸಿಕೊಳ್ಳಬೇಕಾಗಿತ್ತು ಆ ಊರಿನ ಶಾನುಭೋಗರು ಸಂಜೀವಯ್ಯನವರು ಆರು ಮೇಲು ಅವರ ಬಾರ್ಯೆ ಸಂಜೀವಮ್ಮ ಅವರ ವಂಶಿಕರು ಈಗಲೂ ಇದ್ದಾರೆ ಈಗ ನಾನು ಹೇಳ ಹೊರಟಿರುವ ಸಂಗತಿ ಸುಮಾರು ಒಂದು ವರ್ಷದ ಹಿಂದಿನದು ನನ್ನ ತಾಯಿಯ ತಾಯಿಯಿಂದ ನಾನು ಸಂಗತಿ ಇದು ಆಗ ಬ್ರಿಟಿಷ್ ಯವರು ಮೈಸೂರನ್ನ ಆಳುತ್ತಿದ್ದರು ಟಿಪ್ಪು ಸುಲ್ತಾನರ ಆಳಿಕೆ ಮುಗಿದು ಸುಮಾರು ಐವತ್ತು ವರ್ಷವಾಗಿತ್ತು ಬ್ರಿಟಿಷರು ತಮ್ಮ ಹೊಸ ಹೊಸ ರಾಜ್ಯ ಪದ್ದತಿಯನ್ನು ಕಟ್ಟಲು ಆರಂಭಿಸಿದರು ವ್ಯವಸಾಯದ ಜಮೀನುಗಳ ಸೊತ್ತುಗಾರಿಕೆಯನ್ನು ಒಂದು ವ್ಯವಸ್ಥೆಗೆ ತಂದು ಕಂದಾಯ ಕವಳಿಗೆಗಳನ್ನು ಗೊತ್ತು ಮಾಡಿ ರೈತರು ಅದನ್ನು ಸರ್ಕಾರಕ್ಕೆ ಪಾವತಿ ಮಾಡಿ ರಸೀದಿ ಪಡೆಯುವ ಕ್ರಮವನ್ನು ಜಾರಿಗೆ ತರುತ್ತಿದ್ದರು ತಿದ್ದ ತಿಪ್ಪದೊಡ್ಡಿಯನ್ನು ಒಳಗೊಂಡಿದ್ದ ಬೈರಕೂರು ಹೋಬಳಿಗೆ ಗುಂಜೂರು ನಾರಣಪನವರು ಶೇಕದಾರರಾಗಿದ್ದರು ಅವರು ಕೆಲಸದಲ್ಲಿ ಸಮರ್ಥನೆಂದು ಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟುಳ್ಳವರೆಂದು ಹೆಸರಿತ್ತು ಒಂದು ದೂರು ಹೀಗಿರಲಾಗಿ ತಿಪ್ಪದೊಡ್ಡಿಯ ಶಾನುಭೋಗ ಸಂಜೀವಯ್ಯನವರ ಮೇಲೆ ಯಾರೋ ಆಗದವರು ಸರಕಾರಕ್ಕೆ ಒಂದು ಬರೆದುಕೊಂಡಿದ್ದರು ಅವರು ರೈತರಿಂದ ಪಡೆದುಕೊಂಡ ಹಣದಲ್ಲಿ ಒಂದು ಭಾಗವನ್ನು ಸ್ವಂತ ಕಿರಿಸಿಕೊಂಡು ಮಿಕ್ಕದನ್ನು ಸರಕಾರದ ಖಜಾನೆಗೆ ಕಟ್ಟುತ್ತಿದ್ದಾರೆಂದು ಸಂಜೀವನವರು ಸಂಜೀವಯ್ಯನವರು ಭಾರಿ ಸಂಸಾರಿ ಮತ್ತು ದರ್ಪಶಾಲಿ ಆತನ ಮಾತಿಗೆ ಅಕ್ಕಪಕ್ಕದ ಹಳ್ಳಿಗಳಲ್ಲೆಲ್ಲಾ ತುಂಬಾ ಗೌರವವಿತ್ತು ವಾಡಿದವರನ್ನು ದಂಡಿಸಲು ಅವರು ಹೆದರುತ್ತಿರಲಿಲ್ಲ ಅವರ ವಾಕು ಕೊಂಚ ಜೋರಾದದ್ದೆ. ಜನ ಅವರನ್ನು ಶಾನುಭೋಗರೆಂದು ಗಣಿಸಿದ್ದುದಕ್ಕಿಂತ ಹೆಚ್ಚಾಗಿ ಅವರನ್ನು ಗ್ರಾಮದ ಯಜಮಾನರೆಂದು ಗೌರವಿಸಿತ್ತು ಆ ಯಜಮಾನಿಕೆಯನ್ನು ನಿರ್ವಹಿಸುವ ಸರಭಸದಲ್ಲಿ ಅವರು ಇಲ್ಲೊಬ್ಬನಿಗೆ ಅಲ್ಲೊಬ್ಬನಿಗೆ ಚೀಮಾರಿ ಹಾಕಿ ಶಿಕ್ಷೆ ಮಾಡುವುದು ಅನಿವಾರ್ಯವಾಗಿತ್ತು ಇಂಥವರು ಇಬ್ಬರು ಸೇರಿ ಬರೆದಿದ್ದ ಆದೂರು ತಾಲೂಕು ಕಚೇರಿಯಲ್ಲಿ ಯಾರ ಕೈವಾಡದಿಂದಲೋ ಆ ಅರ್ಜಿಗೆ ಗಮನ ದೊರೆಯಿತು ಅಮಲ್ದಾರರು ವಿಚಾರಣೆ ನಡೆಸಿ ಸಂಜೀವಯ್ಯನವರ ಮೇಲೆ ಹೊತ್ತ ಆಪಾದನೆಯನ್ನು ಎತ್ತಿಹಿಡಿದರು ಈ ಪಿರಿಯಾದ ಬೆಳೆದು ಡೆಪ್ಯೂಟಿ ಕಮಿಷನರ ಮುಂದೆ ಬಂತು ಶೇಖದಾರ ನಾರಾಯಣಪ್ಪನವರು ಆ ಫಿರಿಯಾದಿನ ಮರ್ಮವನ್ನು ತಿಳಿದಿದ್ದವರು ಯಾರೋ ಮಾಡದೇ ಇದ್ದಂತ ಅಪಕಾರವನ್ನು ಸಂಜೀವಯ್ಯನವರೇನು ಮಾಡಿರಲಿಲ್ಲ ಶಾನುಭೋಗರು ದರ್ಪದ ಮಾತನಾಡುವುದು ಜಬರ್ದಸ್ತಿ ನಡೆಸುವುದು ಒಂದೆರಡು ಕಾಸು ಕಾಣಿಕೆ ತೆಗೆದುಕೊಳ್ಳುವುದು ಆ ಕಾಲದಲ್ಲಿ ಅಪರೂಪದ ಸಂಗತಿಯಲ್ಲ ಅದು ಸರ್ಕಾರದ ಮೇಲಧಿಕಾರಿಗಳಿಗೆ ತಿಳಿಯದೇ ಇದ್ದ ಸಂಗತಿಯೂ ಅವರು ಆ ಮಾಮೂಲು ಮರ್ಯಾದೆಗಳನ್ನು ಕಂಡು ಕಾಣದವರಂತೆ ನಡೆದುಕೊಳ್ಳುತ್ತಿದ್ದರು ಅದು ಕಾನೂನು ಗ್ರಂಥದ ದೃಷ್ಟಿಯಿಂದ ದೋಷವೆನಿಸಿದರೂ ಜನರ ವಾಡಿಕೆಯ ದೃಷ್ಟಿಯಿಂದ ಘಟನೆಗೆ ಬರುತ್ತಿರಲಿಲ್ಲ ತೊಂಬತ್ ತೊಂಬತ್ತು ಮಂದಿ ಶಾನುಭಗರು ಮಾಡುತ್ತಿದ್ದ ಕೆಲಸವನ್ನು ಸಂಜೀವಯ್ಯನು ಮಾಡಿದ್ದರೆ ಇತರರಿಗೆ ಆಗದ ಶಿಕ್ಷೆ ಇವನೊಬ್ಬನಿಗೆ ಮಾತ್ರ ಏಕಾಗಬೇಕು ಸಂಜೀವಯ್ಯ ಶೇಖದಾರ ನಾರಾಯಣಪ್ಪನವರು ಆ ಕಾಲು ಹಿಡಿದ ಶೇಖದಾರ ನಾರಾಯಣಪ್ಪನವರು ಆತನನ್ನು ಕರೆದುಕೊಂಡು ಕೋಲಾರಕ್ಕೆ ಹೋಗಿ ಲಾಯರ್ ಶೇಷಗಿರಿಯಪ್ಪನವರ ಕಾಲು ಹಿಡಿದರು ಶೇಷಗಿರಿಯಪ್ಪನವರು ಪ್ರಭಾವಶಾಲಿಯಾದ ಲಾಯರೆಂದು ಹೆಸರಾಗಿತ್ತು ಅದಲ್ಲದೆ ನಾರಾಯಣಪ್ಪ ಶೇಷಗಿರಿಯಪ್ಪ ಇಬ್ಬರು ಒಂದೇ ಜಾತಿ ಪಂಡ ಪಂಗಡದವರು ಬಾಂಧವ್ಯ ಬೆಳೆಸಬಹುದಾದವರು ವಿಚಾರಣೆ ಡೆಪ್ಯೂಟಿ ಕಮಿಷನರ ಕಚೇರಿಯಲ್ಲಿ ಫಿರಿಯಾದ ವಿಚಾರಣೆಗೆ ಬಂತು ಲಾಯರ್ ಶೇಷಗಿರಿಯಪ್ಪನವರು ಶಾನುಭೋಗ ಸಂಜೀವಯ್ಯ ನಿರ್ದೋಷಿ ಎಂದು ವಾದಿಸಿದರು ಆತ ದೋಷಿಯಂದು ರುಜುವಾ ಮಾಡಲು ಆತ ರೈತರಿಗೆ ಕೊಟ್ಟಿದ್ದ ಪಟ್ಟೆ ರಶೀತಿಗಳನ್ನು ತಾಲೂಕು ಅಮಲ್ದಾರರು ಒದಗಿಸಿದ್ದರು ಡೆಪ್ಯೂಟಿ ಕಮಿಷನರು ಲಾಯರ್ ಕುರಿತು ಕೇಳಿದರು ಈ ಪಠ್ಯ ಪುಸ್ತಕಗಳಿಗೆ ಏನು ಹೇಳುತ್ತೀರಿ ಇದಕ್ಕೆಲ್ಲ ನಿಮ್ಮ ಕಕ್ಷಿಗಾರನು ರುಜು ಮಾಡಿದ್ದಾನಲ್ಲ ಇಂಥ ಸುಳ್ಳು ಬರವಣಿಗೆ ಕೊಡಬಹುದು ಲಾಯರ್ ಇದರಲ್ಲಿ ಸುಳ್ಳೇನೂ ಸ್ವಾಮಿ ಈ ಪಠ್ಯ ಪುಸ್ತಕಗಳನ್ನು ಬರೆದವನು ತಾನೇ ಎಂದು ಸಂಜೀವಯ್ಯ ಒಪ್ಪಿಕೊಳ್ಳುತ್ತಾನೆ ಡೆಪ್ಯ ಕಮಿಷನರ್ ಈ ಪಠ್ಯ ನೋಡಿ ಇದು ಸರಿಯಾದ ರಿಸ್ತಿಯೋ ಅದರಲ್ಲಿ ಹಣದ ಸೂಚನೆಯೇ ಇಲ್ಲವಲ್ಲ ಲಾಯರು ಸ್ವಾಮಿ ಈ ಪಠ್ಯ ಪುಸ್ತಕ ಪಾಚಂಪಲ್ಲಿ ಮುನಿರೆಡ್ಡಿಗೆ ಸೇರಿದ್ದು ಆತನನ್ನೇ ಕೇಳೋಣವಾಗಲಿ ಅವನು ಈಗ ಸದ್ದಿನ ಸದ್ನಿಧಾನದಲ್ಲಿ ಹಾಜರಿದ್ದಾನೆ ಡೆಪ್ಯೂಟಿ ಕಮಿಷನರ್ ಅವನನ್ನು ಕರೆಯಿರಿ ಪಾಚಂಪಲ್ಲಿ ಮುನಿರೆಡ್ಡಿ ಬಂದು ಡೆಪ್ಟಿ ಕಮಿಷನರಿಗೆ ಕೈ ನಿಂತ ಡೆಪ್ಯೂಟಿ ಕಮಿಷನರು ಅವನ ಹೆಸರು ಊರನ್ನು ಬರೆದುಕೊಳ್ಳುವಂತೆ ತಮ್ಮ ಗುಮಾಸ್ತನಿಗೆ ಹೇಳಿ ಆಮೇಲೆ ಮುನಿರೆಡ್ಡಿಯ ಕಡೆಗೆ ತಿರುಗಿ ಈ ಪಠ್ಯ ಪುಸ್ತಕ ಯಾರದಯ್ಯ ನಂದೇ ಸ್ವಾಮಿ ನೀನು ಕಂದಾಯ ಹಣ ಕೊಟ್ಟೇನಯ್ಯ ಕೊಟ್ಟೇನಯ್ಯ ಕೊಟ್ಟೆ ಸ್ವಾಮಿ ಅದನ್ನ ಇದರಲ್ಲಿ ಬರೆದಿದ್ದಾರೇನಯ್ಯ ಅವರು ಬರದು ಬರೆದುಕೊಡುತ್ತೇನೆಂದು ಹೇಳಿದರು ನಾನೇ ಹೇಳಿದೆ ನಿಮ್ಮ ಹತ್ರ ನಾವು ಬಡಿಸಿಕೊಳ್ಳಬೇಕಾ ಕಾಳಜ ಸಿಕ್ಕೋದೆ ಕಷ್ಟ ಅದರ ಮೇಲೆ ಏನಾದರೂ ಒಂದು ಒಳ್ಳೆ ಪದ್ಯ ಬರಕೊಡಿ ಮಕ್ಕಳು ಓದಿಕೊಂಬೋಕೆ ಅಂತ ಹೇಳಿದೆ ಅದರ ಮ್ಯಾಗೆ ಬರೆದುಕೊಟ್ಟವ್ರೆ ಡೆಪ್ಟಿ ಕಮಿಷನರ ಗುಮಾಸ್ತರು ಆ ಬರವಣಿಗೆಯನ್ನು ಮೊದಲೇ ಓದಿದ್ದರು ಹೀಗೆ ಅವನಿ ಕೊಂಡ್ಯಾಡ ಮಾಮಿಡಿ ತೋಪ್ಯಾಡ ಲವಕುಮಾರ ಸೀತಮ್ಮ ಇಲ್ಯಾಡ ಮೀತಲ್ಲಿ ಇಲ್ಯಾಡ ಲವಕುಮಾರ ಅವನಿ ಮಲೆಯಲ್ಲಿ ಮಾವಿನ ತೋಪಲ್ಲಿ ಲವಕುಮಾರ ಸೀತೆಯ ಮನೆಯಲ್ಲಿ ಮಾತಾಯಿ ಮನೆಯಲ್ಲಿ ಲವಕುಮಾರ ಇನ್ನೊಂದು ಸಾಕ್ಷ್ಯ ಡೆಪ್ಟಿ ಕಮಿಷನರು ಇದನ್ನು ಕೇಳಿ ಕೊಂಚ ನಕ್ಕಿದ್ದರು ಆಮೇಲೆ ಇನ್ನೊಂದು ಪಠ್ಯ ಅದು ಬೇರಿಕೆ ರಂಗಾರೆಡ್ಡಿಯದು ಅವನ ಪಠ್ಯ ಪುಸ್ತಕದಲ್ಲಿ ಯಸ್ಯ ಜ್ಞಾನ ದಯಾಸಿಂಧೋ ರಗಾದಸ್ಯಾನಗಾ ಗುಣಾಹ ಎಂದು ಬರೆದಿತ್ತು ರಂಗಾರೆಡ್ಡಿಯ ವಿವರಣೆಯು ಮೇಲಿನಂತೆಯೇ ಮೂರನೆಯ ಪಠ್ಯ ಪುಸ್ತಕವನ್ನು ತೆರೆದರು ಅದು ಚಿನ್ನರಾಮೇಗೌಡನದು ಅದರಲ್ಲಿ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 ನಾವು ಬಡವರು ನಿಮ್ಮ ಋಣವನ್ನು ತೀರಿಸುವ ಶಕ್ತಿ ನಮಗಿಲ್ಲ ನಮ್ಮ ಈ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸಬೇಕು ನಾವು ಮನೆ ಮಕ್ಕಳಾದಿಯಾಗಿ ಸರ್ವರು ಎಲ್ಲ ಕಾಲವೂ ನಿಮ್ಮ ಹೆಸರು ಹೇಳಿಕೊಂಡು ಬದುಕುತ್ತೇವೆ ಎಂದು ಮೊದಲಾಗಿ ಕೃತಜ್ಞತೆಯನ್ನು ನುಡಿದರು ಶಶಿಗಿರಿಯಪ್ಪನವರು ಹೂವು ಹಣ್ಣು ತಾಂಬೂಲವನ್ನು ತೆಗೆದುರಿಸಿಕೊಂಡು ರೂಪಾಯಿಗಳನ್ನು ಮಾತ್ರ ನಾರಾಯಣಪ್ಪನವರ ಮುಂದಿಟ್ಟು ಇದನ್ನು ನಾನು ತೆಗೆದುಕೊಳ್ಳತಕ್ಕದಲ್ಲ ನೀವು ಬಂಧುಗಳು ಅವರು ಬಡವರೆಂದು ಹೇಳುತ್ತೀರಿ ನಾನು ಪ್ರೀತಿಯಿಂದ ಕೆಲಸ ಮಾಡಿದನೇ ಹೊರತು ಸಂಪಾದನೆಗೋಸ್ಕರ ಅಲ್ಲ ದಯವಿಟ್ಟು ಇದನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದರು ನಾರಾಯಣಪ್ಪನವರು ಸಂಜೀವಯ್ಯನವರು ರಾಯ ಲಾಯರ ಅನುಭವವಾಗಿ ಒತ್ತಾಯಪಡಿಸಿದರು ಶಶಗಿರಿಯಪ್ಪನವರು ಕೊಂಚ ಚುರುಕು ಸುವಾದವರು ಅವರಲ್ಲಿ ಮಾತು ಮಿತ ಒಂದು ಸಲ ತೀರ್ಮಾನ ಕೊಟ್ಟ ಮೇಲೆ ಆ ಮತ್ತೆ ಪುನಃ ಗೊಡಿಸುತ್ತಿರಲಿಲ್ಲ ನಾರಾಯಣಪ್ಪನವರಿಗೆ ಸ್ವಲ್ಪ ಕಟುವಾಗಿಯೇ ತಮ್ಮ ತೀರ್ಮಾನವನ್ನು ಹೇಳಿದರು ಅವರ ಹಣದೊಡನೆ ಅವರನ್ನು ಹಿಂದಕ್ಕೆ ಕಳುಹಿಸಿದರು ನಾಳ ನಾರಾಯಣಪ್ಪನವರ ಮನೆ ವಾರ್ತೆ ಅಲ್ಲಿಂದ ಮೂರು ನಾಲ್ಕು ವರ್ಷ ಕಳೆಯಿತು ಆ ನಾರಾಯಣಪ್ಪನವರಿಗೂ ಶೇಷಗಿರಿಯಪ್ಪನವರಿಗೂ ಒಬ್ಬರನ್ನೊಬ್ಬರು ನೋಡುವ ಕಾರಣ ಒದಗಿ ಬರಲಿಲ್ಲ ಅವರವರ ದಾರಿಯಲ್ಲಿ ಅವರವರು ಹೋಗುತ್ತಿದ್ದರು ಬಳಿಕ ಒಂದಾನೊಂದು ವರ್ಷ ಬೈರಕೂರು ಪ್ರಾಂತದಲ್ಲಿ ಕಾಲರಾವ್ಯಾಗಿ ಮೊದಮೊದಲು ಅದಕ್ಕೆ ಬಲಿ ಬಿದ್ದವರಲ್ಲಿ ಶೇಖ್ದಾರ್ ಹಿರಿಯ ಮಗ ವೆಂಕಟರಮಣಯ್ಯ ಒಬ್ಬ ಆತ ಹದಿನೈದು ಹದಿನಾರು ವಯಸ್ಸಿನವರು ಆತನಿಗೆ ಮದುವೆಯಾಗಿತ್ತು ಹೆಂಡತಿ ಮನೆಗೆ ಬಂದಿರಲಿಲ್ಲ ವೆಂಕಟರಮಣಯ್ಯ ಶಕ್ತನೆಂದು ಗುಣವಂತನೆಂದು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 ತಮ್ಮ ರಾಮಣ್ಣನವರಿಗೆ ಆಡಿದ ಮೂಲಕ ಕಳುಹಿಸಿದ್ದ ರಾಮಣ್ಣನವರು ವರ್ತಮಾನ ಬಂದ ಕೂಡಲೇ ಬೈರಕೂರಿಗೆ ಹೋಗಿ ಅಲ್ಲಿ ಆಪತ್ತಿನಿಂದ ದಿಕ್ಕು ತೋರದೇ ಇದ್ದ ಕುಟುಂಬವನ್ನು ಮುಳುಬಾಗಿಲಿಗೆ ಕರೆದುಕೊಂಡು ಬಂದು ತಮ್ಮ ಮನೆಯಲ್ಲಿ ಉಳಿಸಿಕೊಂಡರು ಅದು ಕೆಲವು ದಿನಗಳ ಮಟ್ಟಿಗೆ ಏರ್ಪಾಡು ಮೃತರ ಕರ್ಮಾಂತರಗಳು ಮುಗಿದ ಬಳಿಕ ಸಾಕಮ್ಮನವರನ್ನು ಆಕೆಯ ಮಕ್ಕಳನ್ನು ಗುಂಜೂರಿಗೋ ಆಕೆಯ ತೋರೂರಾದ ಸರ್ಜಾಪ್ರಕೋಶ್ ಕಳಿಸುವ ಯೋಚನೆ ಮಾಡಬಹುದು ಎಂದು ಉದ್ದೇಶಪಟ್ಟಿದ್ದರು ಮುಳುಬಾಗಿಲ ಸಂದರ್ಭ ಈಗ ಮುಳುಬಾಗಿಲು ಕುಟುಂಬದ ಸಂದರ್ಭ ನೋಡೋಣ ಆ ಕುಟುಂಬವನ್ನು ಮುಳುಬಾಗಿಲಿನಲ್ಲಿ ನೆಲೆಗೊಳಿಸಿದವರು ಶೇಖದಾರ್ ಗುಂಡಪ್ಪನವರು ಅವರು ತೀರಿಕೊಂಡಿದ್ದರು ಅದಕ್ಕೆ ಕೆಲವು ವರ್ಷ ಮುಂಚೆಯೇ ಹೆಂಡತಿ ಕಾಮಾಕ್ಷಮನವರು ತೀರಿಕೊಂಡಿದ್ದರು ಅವರಿಗೆ ಇದ್ದ ಮೂವರು ಗಂಡು ಮಕ್ಕಳಲ್ಲಿ ಮೊದಲನೆಯವರು ಲಾಯರ್ ಶೇಷಿಗಿರಿಯಪ್ಪನವರು ಅವರು ತಮ್ಮ ಕಸುಬಿಗಾಗಿ ಕೋಲಾರದಲ್ಲಿಯೇ ಮುಖ್ಯ ವಸತಿ ಹೂಡಬೇಕಾಗಿತ್ತು ಅವರಿಗೆ ಚಿಕ್ಕಂದಿನಲ್ಲಿಯೇ ಪತ್ನಿ ವಿಯೋಗವಾಗಿತ್ತು ಆದ್ದರಿಂದ ಒಂದು ಗಂಡು ಆದರೆ ಮಾತಾ ಮಹರ ಪೋಷಣ್ ಎಲ್ಲಿತ್ತು ಆದ್ದರಿಂದ ಶೇಷಗಿರಿಯಪ್ಪನವರು ಒಬ್ಬಂಟಿಯಾಗಿ ಬಾಳುತ್ತಿದ್ದರು ಹಬ್ಬಗಳು ದೊಡ್ಡ ರಜಾ ಕಾಲಗಳು ಇಂಥ ಸಮಯಗಳಲ್ಲಿ ಶೇಷಿಗಿರಿಯಪ್ಪನವರು ಮುಳುಬಾಗಿಲು ಮನೆಗೆ ಬರುತ್ತಿದ್ದರು ಮಿಕ್ಕಕಾಲ ಅವರ ಕಸುಬು ಎಲ್ಲಿ ಉಂಟು ಅಲ್ಲೇ ಇರುತ್ತಿದ್ದರು ಗುಂಡಪ್ಪನವರ ಎರಡನೆಯ ಮಗ ರಾಮಣ್ಣ ಇವರು ಚಿಕಂದಿನಲ್ಲಿ ಸುಂಕದ ಇಲಾಖೆಯಲ್ಲಿ ಯಾವುದೋ ಸಣ್ಣ ಉದ್ಯೋಗದಲ್ಲಿದ್ದರು ಅವರಿಗೂ ಮದುವೆಯಾಗಿತ್ತು ಅವರ ಹೆಂಡತಿಯೂ ಒಂದು ಹೆಣ್ಣು ಮಗು ಹೀಗೆ ರಾಮಣ್ಣನವರು ಏಕಾಕಿ ಗುಂಡಪ್ಪನವರ ಮೂರನೇ ಮಗ ಶ್ರೀನಪ್ಪ ಶ್ರೀನಣ್ಣ ಈತ ಚಿಕ್ಕಂದಿನಲ್ಲಿ ಅಬ್ಕಾರಿ ಗುಮಾಸ್ತಿಯಾಗಿದ್ದರು ಮದುವೆಯಾಗಿತ್ತು ಮಗಳು ಒಬ್ಬ ಮಗ ಇನ್ನೊಬ್ಬ ಮಗಳು ಹುಟ್ಟಿದ ಮೇಲೆ ಅವರ ಹೆಂಡತಿಯು ತೀರಿಕೊಂಡಳು ಬಳಿಕ ಶ್ರೀನಣ್ಣನವರು ತಮ್ಮ ಮಕ್ಕಳನ್ನು ಅಣ್ಣ ರಾಮಣ್ಣನವರ ಪೋಷಣೆಗೊಪ್ಪಿಸಿ ತಾವು ಕಾಶಿಯಾತ್ರೆ ಮೊದಲಾದ ನಿಶ್ಚಿಂತೆಯ ಕಾಲಕ್ಷೇಪದಲ್ಲಿ ಪ್ರವೃತ್ತರಾಗದರು ಹೀಗೆ ಮುಳುಬಾಗಿಲಿನ ಸಂಸಾರ ಒಂದು ಅವ್ಯವಸ್ಥೆಯಲ್ಲಿ ರಾಮಣ್ಣನವರು ಸ್ಥಿರವಾಗಿ ನಿಂತು ತಮ್ಮನ ಮೂವರು ಆಗಾಗ ಬಂದು ಹೋಗುತ್ತಿದ್ದ ಅಣ್ಣ ಇಷ್ಟವಾದಾಗ ಬಂದು ಇಷ್ಟವಾದಷ್ಟು ದಿನ ಇದ್ದು ಇಷ್ಟ ಬಂದಾಗ ನಡೆಯುತ್ತಿದ್ದ ತಮ್ಮ ಇವರಿಗೆ ಆಧಾರವಾಗಿದ್ದುಕೊಂಡು ಮನೆಯ ಹೆಸರನ್ನು ಉಳಿಸಿದ್ದರು ಆ ಅಡುಗೆಯ ಕೆಲಸಕ್ಕೆ ಒಬ್ಬ ಮುದುಕಿಯನ್ನು ಗೊತ್ತು ಮಾಡಿಕೊಂಡಿದ್ದರು ಮನೆಯಲ್ಲಿ ಜಾಗ ವಿಶಾಲವಾಗಿತ್ತು ದೋಸಾಧಾನ್ಯಗಳ ಕೊರತೆಯೇನು ಇರಲಿಲ್ಲ ಆಕಳು ಹೆಮ್ಮೆ ಯಾವಾಗಲೂ ಎರಡೆರಡು ಇರುತ್ತಿದ್ದವು ಸಾಮಾನ್ಯವಾಗಿ ಪ್ರತಿ ದಿನವಾಸವು ಇಬ್ಬರು ಮೂವರಾದರೂ ಅತಿಥಿಗಳಿರುತ್ತಿದ್ದರು ಸುತ್ತಮುತ್ತಲ ಹಳ್ಳಿಗಳಿಂದ ಬಂದ ವೈವಿಧ್ಯ ಬ್ರಾಹ್ಮಣರು ಶಾನುಭೋಗರುಗಳು ಉಪಾಧ್ಯಾಯರು ಕಚೇರಿ ಗುಮಾಸ್ತರು ಇಂತವ ಎಂದವರು ಹೀಗೆ ಗೃಹಿಣಿ ಸಂಪತ್ತೊಂದರ ಹೊರತು ತಕ್ಕಮಟ್ಟಿಗೆ ಅನುಕೂಲ ದಶೆಯಲ್ಲಿದ್ದ ಕುಟುಂಬ ರಾಮಣ್ಣನವರದು ಸ್ವಲ್ಪ ಕಾಲದ ಗುರುವಾಯ ಮಗನಾಗಿ ಬೆಂಗಳೂರು ಸರ್ಜಾಪುರಗಳಲ್ಲಿ ಬೆಳೆದುಕೊಂಡಿದ್ದ ಹತ್ತು ಹನ್ನೊಂದು ವರ್ಷದ ಹುಡುಗ ನನ್ನ ತಂದೆ ವೆಂಕಟರಮಣೆಯ ನನ್ನನ್ನು ರಾವಣನವರು ತಮ್ಮಲ್ಲಿಗೆ ಕರೆಸಿಕೊಂಡರು ಈ ಸುಮಾರಿನಲ್ಲಿ ಬೈರಕುರನಿಂದ ಸಕಮ್ಮನವರು ಅವರ ಮಕ್ಕಳು ಮುಳಬಾಗಿಲಿಗೆ ಬಂದದ್ದು ಆಕೆ ಬಂದ ವರ್ತಮಾನ ತಮಗೆ ತಲಪಿದ ಕೂಡಲೇ ಶೇಷಗಿರಿಯಪ್ಪನವರು ಕೋಲಾರದಿಂದ ಮುಳಬಾಗಿಲಿಗೆ ಬಂದರು ಆಕೆಗೆ ಹೇಳಬಹುದಾದ ಧೈರ್ಯದ ಮಾತುಗಳನ್ನು ಹೇಳಿದರು ಬಳಿಕ ಕೈ ನಮಸ್ಕಾರ ಮಾಡಿ ಆಕೆ ಮತ್ತೆಲ್ಲಿಗಾದರೂ ಹೋಗುವ ಯೋಚನೆಯನ್ನು ಮನಸ್ಸಿಗೆ ತಂದುಕೊಳ್ಳಬಾರದೆಂದು ಆಕೆಯೂ ಆಕೆಯ ಮಕ್ಕಳು ಆ ಮನೆಯನ್ನು ತಮ್ಮ ಮನೆಯಿಂದ ಭಾವಿಸಿ ಅಲ್ಲಿಯೇ ಸ್ಥಿರವಾಗಿ ನೆಲೆಸಬೇಕೆಂದು ಬಹುವಾಗಿ ಹೇಳಿಕೊಂಡರು ರಾಮಣ್ಣನವರು ಅದೇ ಮಾತನ್ನು ಪರಿಪರಿಯಾಗಿ ಹೇಳಿದರು ಶೀನಪ್ಪನವರು ಸಹ ತಮ್ಮ ಮಕ್ಕಳ ರಕಿಯನ್ನು ನೆನೆದು ಕಣ್ಣೀರಿಡುತ್ತಾ ಬೇಡಿಕೊಂಡರು ಸಾಕಮ್ಮನವರು ಮನಸಿನಲ್ಲಿ ಏನೋ ಆಲೋಚಿಸಿದರೋ ಅವರ ಬಾಯಿಂದ ಯಾವ ಮಾತು ಬರಲಿಲ್ಲ ಕಣ್ಣಿಂದ ನೀರು ಹರಿದು ಬರುತ್ತಿತ್ತು ಎರಡು ವರ್ಷ ಕಾಲ ಹಾಗೂ ಹೀಗೂ ಕಳೆಯಿತು ಅನ್ನಂಬಟ್ಟರ ಮನೆ ಉಳುಬಾಗಿಲಲ್ಲಿ ಶೇಖದಾರ್ ಶೇಖದಾರ್ ಗುಂಡಪ್ಪನವರ ಮನೆಯ ಎದುರಿಗೆ ಇದ್ದದ್ದು ಪುರೋಹಿತ ಅನ್ನಂಬಟ್ಟರ ಮನೆ ಅನ್ನಂಬಟ್ಟರದ್ದು ಪ್ರಸಿದ್ಧವಾದ ಹೆಸರು ಅವರು ವೇದಾಧ್ಯಯನ ಸಂಪನ್ನರು ಮತ್ತು ಉದಾರಿಗಳು ಹತ್ತಾರು ಜನ ವಿದ್ಯಾರ್ಥಿಗಳನ್ನು ಮನೆಯಲ್ಲಿರಿಸಿಕೊಂಡು ಅನ್ನವಸ್ತ್ರಗಳನ್ನು ಕೊಟ್ಟು ವೇದದ ಜ್ಯೋತಿಷ್ಯ ಧರ್ಮಶಾಸ್ತ್ರ ಇವುಗಳನ್ನು ಕರೆಸುತ್ತಿದ್ದರು ಅವರಿಗೆ ಮೂವರು ಮಕ್ಕಳು ಮೊದಲನೇ ಆಕೆ ಅನ್ನಮ್ಮ ಎರಡನೇ ಆಕೆ ಅಮ್ಮಣ್ಣ ಮೂರನೆಯಾತ ವೆಂಕಟರಾಮ ಭಟ್ಟರು ಅನ್ನಂಬಟ್ಟರ ಮನೆಗೂ ಗುಂಡಪ್ಪನವರ ಮನೆಗೂ ಪ್ರೀತಿ ವಿಶ್ವಾಸಗಳು ಬೆಳೆದು ಎರಡೂ ಒಂದೇ ಕುಟುಂಬವೆಂಬಂತೆ ಇದ್ದವು ಅಣ್ಣಮ್ಮನವರು ಆಕೆಯ ತಂಗಿ ತಮ್ಮಂದಿರು ಗುಂಡಪ್ಪನವರನ್ನು ಮಾಮಯ್ಯನೆಂದು ಕರೆಯುತ್ತಿದ್ದರು ಕಾಲಾನುಕಾಲದಲ್ಲಿ ಅನ್ನಮ್ಮನವರು ಅಮ್ಮಣ್ಣನವ ಅಮ್ಮಣ್ಣಮ್ಮನವರು ವೈದವ್ಯ ಕಾರಣದಿಂದ ತಮ್ಮನ ಪೋಷಣೆಯಲ್ಲಿ ಇದ್ದು ರು ಅಣ್ಣಮ್ಮನವರು ಮನೆಯಲ್ಲಿ ನಡೆಯುತ್ತಿದ್ದ ವೇದ ಪಾಠವನ್ನು ಜ್ಯೋತಿಷ್ಯ ಪಾಠವನ್ನು ಕೇಳಿ ಕೇಳಿ ಒಂದು ಸಂಸ್ಕಾರವನ್ನು ಪಡೆದುಕೊಂಡಿದ್ದರು ವೆಂಕಟರಾಮ ಭಟ್ಟರು ಮನೆಯಲ್ಲಿ ಕಾಲದಲ್ಲಿ ವಿದ್ಯಾರ್ಥಿಗಳು ವೇದ ಹೇಳುವಾಗ ಸ್ವರ ತಪ್ಪಿದರೆ ಆಕೆ ದೂರದಿಂದ ಕೂಗಿ ಅದನ್ನು ತೀರಿಸುತ್ತಿದ್ದಳು ಮುಂಜಿ ಮದುವೆಗಳಿಗೆ ಲಗ್ನ ಕಟ್ಟಿಕೊಡಬೇಕೆಂದು ಜನವೆಂದು ಕೇಳಿದಾಗ ಭಟ್ಟರು ಮನೆಯಲ್ಲಿ ಆಕೆ ವಿದ್ಯಾರ್ಥಿಗಳಿಂದ ಪಂಚಾಗವನ್ನು ಓದಿಸಿ ತಾನೇ ಲಗ್ನ ದೀಶ ಮಾಡುತ್ತಿದ್ದರು ಈ ಅಣ್ಣಮ್ಮ ಅಣ್ಣಮ್ಮನವರಿಗೂ ಎದುರು ಮನೆಯ ಸಾಕಮ್ಮನವರಿಗೂ ಸ್ನೇಹ ಒಂದು ನಿಶ್ಚಯ ಒಂದಾನೊಂದು ದಿನ ಅವರಿಬ್ಬರು ವಿರಾಮವಾಗಿ ಕುಳಿತು ಕುಳಿತು ಮಾತನಾಡುತ್ತಿದ್ದಾಗ ಅಣ್ಣಮ್ಮನವರು ಹೀಗೆ ಹೇಳಿದರು ಸಾಕಮ್ಮ ಇವರ ಸೇರಬೇಕಾದ ಗತಿ ಬಂತೆಂದು ನೀವು ಆಗಾಗ ಸಂಕಟ ಪಟ್ಟುಕೊಳ್ಳುತ್ತಿದ್ದೀರಿ ಇದಕ್ಕೆ ಕಾರಣವಿಲ್ಲವೆಂದು ನನಗೆ ಅನಿಸುತ್ತದೆ ನೀವು ಇಲ್ಲಿಗೆ ಬಂದದ್ದರಿಂದ ಈ ಮನೆ ಉದ್ಧಾರವಾಗಬಹುದು ಕಾಮಾಕ್ಷಮನು ಆಕೆಯ ಮೂರು ಮಂದಿ ಸೊಸೆಯರು ಚಿಕ್ಕ ಈ ಮನೆಗೆ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 ಹೋಗಲಾಡಿಸಬೇಕು ನಿಮ್ಮ ಯಜಮಾನರು ಶೇಷಗಿರಿಯಪ್ಪನಿಗೆ ಫೀಸು ಕೊಡುವುದಕ್ಕೆ ಹೊರಟರು ಶೇಷಗಿರಿಯಪ್ಪನಿಗೆ ಈ ಫಿ ಆ ಫೀಸು ಬೇಡ ನಿಮ್ಮ ಮಗಳನ್ನು ಅವನ ಮಗ ವೆಂಕಟರಮಣಿಗೆ ರಮಣನಿಗೆ ಕೊಟ್ಟು ಬಿಡಿ ಅದೇ ಫೀಸು ಇಲ್ಲಿಂದ ಮುಂದೆ ನಡೆದದ್ದನ್ನು ಕುರಿತು ಹೆಚ್ಚಾಗಿ ಬರೆಯಬೇಕಾದ ಅವಶ್ಯಕತೆ ಇಲ್ಲ ಅನ್ನಮ್ಮನವರ ಮಾತಿನಲ್ಲಿ ಎಲ್ಲರಿಗೂ ಅತ್ಯಂತ ಗೌರವ ಆಕೆಯ ಹಿತೋಪದೇಶವನ್ನು ಎಲ್ಲರೂ ಸಂತೋಷದಿಂದ ನೆರವೇರಿಸಿದರು ನನ್ನ ತಂದೆ ಮದುವೆ ಹೀಗೆ ಏರ್ಪಾಟಾದದ್ದು ಏರ್ಪಟ್ಟದ್ದು ವಿವಾಹ ಮದುವೆಯಾದದ್ದು ಕಾರ್ವೇಟಿ ನಗರದಲ್ಲಿ ವೆಂಕಟರಮಣ ದೇವರ ಸನ್ನಿಧಿ ಸನ್ನಿಧಾನದಲ್ಲಿ ಗಂಡು ಹೆಣ್ಣು ದ್ರವಿಡ ಬ್ರಹ್ಮಣರು ಗಂಡಿಗೆ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 ಮೂದಲಿಕೆ ಅಲಮೇಲಮನಿಗೂ ವೆಂಕಟರಮಣಯ್ಯನಿಗೂ ಆಗಾಗ ವಾಗ್ವಾದಗಳು ನಡೆಯುತ್ತಿದ್ದದ್ದುಂಟು ಆ ಪ್ರೇಮ ಕಲಹಗಳಲ್ಲಿ ಒಬ್ಬರನ್ನೊಬ್ಬರು ಮೂದಲಿಸುತ್ತಿದ್ದದ್ದು ಅಪರೂಪವಲ್ಲ ಸಾರಿನಲ್ಲಿ ಕಾರ ಹೆಚ್ಚಾದಾಗ ವೆಂಕಟರಮಣಯ್ಯ ಹೆಂಡತಿಯನ್ನು ಕುರಿತು ನೀನು ಆ ಶಿನಿಗಪ್ಪಲ್ಲಿ ನಂಜುಂಡಪ್ಪನ ಸಂಪ್ರದಾಯದೊಳಲ್ಲವೇ ಆ ಸುಡುಬೆಂಕಿ ನಿನ್ನ ಅಡುಗೆ ಎನ್ನುತ್ತಿದ್ದರು ವೆಂಕಟರಮಣಯ್ಯ ಪಾಯಸಕ್ಕೆ ಬೆಲ್ಲ ಹಾಕು ಎಂದಾಗ ಅಲಮೇಲಮನ